ಓ ಶ್ರೀ ಗುರುಭ್ಯೋ ನಮಃ ಹರಿ ಓಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಜ ಶಿವಪುರಾಣ ವೇದವ್ಯಾಸ ಪ್ರಣೀತವಾದ ಶಿವಪುರಾಣವನ್ನು ನೋಡ್ತಾ ಇದ್ದೇವೆ ಭಗವಾನ್ ವೇದವ್ಯಾಸರು ರಚಿಸಿ ಸಂಸ್ಕರಿಸಿದಂಥದ್ದು ಮೊದಲು ಪುರಾಣ ಸಂಹಿತ ಅಂಥೇಳಿ ಇತ್ತಂತೆ ಅಲ್ಲಿ ಎಲ್ಲ ಪುರಾಣಗಳು ಒಟ್ಟಿಗೆ ಆವಾಗ ಅದನ್ನು ಪ್ರತ್ಯ ಪ್ರತ್ಯೇಕವಾಗಿ ಸಂಸ್ಕರಿಸಿದಂಥವರು ವೇದವ್ಯಾಸರು ಈ ಪುರಾಣ ಸಂಹಿತೆ ಅನ್ನತಕ್ಕಂಥದ್ದು ಒಟ್ಟಿಗೆ ಇದ್ದಂಥ ಹೇಗೆ ವೇದಗಳು ಒಟ್ಟಿಗೆ ಇತ್ತು ಹಾಗೆ ಪುರಾಣಗಳು ಬ್ರಹ್ಮನ ಬಾಯಿಂದಲೇ ಬಂದಿರುವಂಥವುಗಳು ವೇದಕ್ಕಿಂತಲೂ ಮೊದಲು ಬಂದಿರುವಂಥವುಗಳು ಅಂತೇಳಿ ಕೂಡ ಹೇಳ್ತಾರೆ ಹಾಗಾಗಿ ಪುರಾಣ ಹಳೆಯದು ಅಂತೇಳಿ ಹೀಗೆ ಈಗ ನಾವು ಈ ಶಿವಪುರಾಣದಲ್ಲಿ ವಿದ್ಯೇಶ್ವರ ಸಂಹಿತೆ ಒಂದನೇದು ಅದಾದ ಬಳಿಕ ಎರಡನೇದಾದ ರುದ್ರ ಸಂಹಿತೆ ಸೃಷ್ಟಿಖಂಡ ಇದರಲ್ಲಿ ಆರನೇ ಅಧ್ಯಾಯ ಈಗಾಗಲೇ ಹನ್ನೆರಡು ಶ್ಲೋಕಗಳನ್ನು ನೋಡಿದ್ದೇವೆ ಅದರಲ್ಲಿ ಈಗ ಹದಿಮೂರನೇ ಶ್ಲೋಕಕ್ಕೆ ದೊಡ್ಡ ಉಪಕ್ರಮಿಸೋಣ ನಿರ್ವಿಕಲ್ಪಂ ನಿರಾರಂಭಂ ನಿರ್ಮ್ ನಿರ್ಮಾಯಂ ನಿರುಪದ್ರವಂ ಅದ್ವಿತೀಯ ಮನಾದ್ಯಂತಮ ವಿಕಾಶಂ ಚಿದಾತ್ಮಕ ಅಂದರೆ ಪ್ರಳಯ ಕಾಲ ಮಹಾಪ್ರಳಯ ಕಾಲದಲ್ಲಿ ಹೇಗಿತ್ತು ಸೃಷ್ಟಿಗೂ ಮುಂಚೆ ಎನ್ ಅಂತೇಳಿ ಈಗ ಹೇಳ್ತಾ ಇದ್ದಾನೆ ಬ್ರಹ್ಮ ನಾರದನಿಗೆ ಹೇಳ್ತಕ್ಕಂಥದ್ದು ನಿರ್ವಿಕಲ್ಪ ಇದನ್ನು ನಿರ್ವಿಕಲ್ಪ ಅಂತ ಹೇಳ್ತಾರೆ ಯಾವುದೇ ಕಲ್ಪನೆಗೆ ಸಿಗದೆ ಇರತಕ್ಕಂಥದ್ದು ನಿರ್ವಿಕಲ್ಪ ಸವಿಕಲ್ಪ ಅಂದರೆ ಕೆಲವು ವಿಕಲ್ಪಗಳು ಸಂಕಲ್ಪ ವಿಕಲ್ಪಗಳು ಇರತಕ್ಕಂಥದ್ದು ಬೇರೆ ಬೇರೆ ಆಕಾರಗಳಾಗಲಿ ಬೇರೆ ಬೇರೆ ರೀತಿ ಕಲ್ಪನೆ ಇದು ಕಲ್ಪನೆಗೆ ನಿಲುಕದೇ ಇರತಕ್ಕಂಥ ನಿರ್ವಿಕಲ್ಪ ಸಮಾಧಿಯಲ್ಲಿ ಕೂಡ ನಿರ್ವಿಕಲ್ಪ ಸಮಾಧಿ ಸವಿಕಲ್ಪ ಸಮಾಧಿ ಅಂತೇಳಿ ಎರಡಿದೆ ಅಷ್ಟಾಂಗ ಯೋಗದ ಯುಗದ ಕೊನೆಯ ಎಂಟನೆಯದು ಅಂಗಸಂಜರಿ ಮುನಿಗಳದ್ದು ಆಮೇಲೆ ಅದು ಯಾವ ರೀತಿ ಇತ್ತು ಪರತತ್ವ ಆವಾಗ ಸೃಷ್ಟಿಯ ಮೊದಲು ಅಥವಾ ಈ ಶಿವ ಹೇಗಿದ್ದ ಅಂತೇಳಿ ಹೇಳ್ತಕ್ಕಂಥದ್ದು ನಿರ್ವಿಕಲ್ಪಂ ನಿರಾರಂಭಂ ಕ್ರಿಯಾರಹಿತವಾದ್ದು ಆರಂಭ ಆಗಲಿಲ್ಲ ಇನ್ನೂ ಕೂಡ ಕ್ರಿಯೆ ಆರಂಭ ಆಗಲಿಲ್ಲ ನಿರಾರಂಭಂ ನಿರ್ಮಾಯಂ ನಿರುಪದ್ರವಂ ನಿರ್ಮಾಯ ಮಾಯೆಗೆ ಸಿಲುಕೋದೇ ಇರತಕ್ಕಂತಹದ್ದು ಮಾಯ ವಿರಹಿತವಾಗಿರತಕ್ಕಂತಹ ನಿರುಪದ್ರವಂ ಯಾವ ಉಪದ್ರವಗಳು ಅದನ್ನು ತೊಂದರೆಗೊಳಿಸಲಾರದೆ ಇರತಕ್ಕಂಥದ್ದು ನಿರುಪದ್ರವಂ ಯಾವುದು ಕೂಡ ಅದಕ್ಕೆ ಅಡ್ಡಿಪಡಿಸಲಾಗದೇ ಇರತಕ್ಕಂಥದ್ದು ಅದ್ವಿತೀಯಂ ಅನಾದ್ಯಂತ ಅದ್ವಿತೀಯವಾದಕ್ಕಿಂತ ಎರಡನೇ ವಸ್ತು ಇನ್ನೊಂದಿಲ್ಲ ಅದೇ ಅ ದ್ವಿತೀಯ ದ್ವಿತೀಯ ಅಂಥೇಳಿ ಇಲ್ಲ ಅದೊಂದೇ ಇದ್ದದ್ದು ಅಂಥೇಳಿ ಅನಾದ್ಯಂತ ಅನಾದಿ ಮತ್ತು ಅನಂತ ಹಾಗೆ ಅನಾದ್ಯಂತ ಅಂಥೇಳಿ ಆದಿ ಅಂತ್ಯ ಇಲ್ಲದೇ ಇರತಕ್ಕಂಥದ್ದು ಅದಕ್ಕೆ ಆದಿ ಅಂತೇಳಿ ಇಲ್ಲ ಮೊದಲು ಅಂತೇಳಿ ಇಲ್ಲ ಅಂತ್ಯ ಅಂತೇಳಿ ಇಲ್ಲ ಸದಾ ಅಂತ್ಯ ಇರತಕ್ಕಂಥದ್ದು ಅವಿಕಾಶಂ ಹ್ಞೂ ಅಂದರೆ ಕಾಶದೀಪ್ತವು ಅಂಥೇಳಿ ಬರ್ತದೆ ದೀಪ್ತಿ ಪ್ರಕಾಶ್ ಶೋಭಿಸುವಂಥದ್ದು ಬೆಳಗುವಂಥದ್ದು ವಿಶೇಷವಾದ ಶೋ ಪ್ರಕಾಶವಿಲ್ಲದೆ ಅಂದರೆ ಅದು ಆವಾಗ ಅಂಧಕಾರಮಯವಾಗಿತ್ತಲ್ಲ ಅಂದರೆ ಹೆಚ್ಚಾಗಿ ಅದು ಪ್ರಕಾಶಿಸದೆ ಜಡವಾಗಿ ಇತ್ತು ಬ್ರಹ್ಮವಸ್ತು ಮಾಯೆಯನ್ನು ಅವಲಂಬಿಸಿಕೊಂಡು ಅದು ಒಂದು ಸಾಕಾರವನ್ನಾಗಲಿ ಯಾವುದೇ ಒಂದು ಬೆಳಕಿನ ರೂಪವನ್ನಾಗಲಿ ಯಾವ ರೂಪವನ್ನೂ ಕೂಡ ಅದು ತಾಳಲಿಲ್ಲ ಆವಾಗ ಆವಾಗ ಅದು ಸ್ಥಿರವಾಗಿದ್ದಂಥ ಸ್ಥಾಣು ಅಂತೇಳಿ ಏನು ಹೇಳ್ತೇವೆ ಅಥವಾ ಅವಿಕಾಶಂ ವಿಶೇಷವಾಗಿ ಬೆಳಗತಕ್ಕಂಥದ್ದು ಆಗಿರಲಿಲ್ಲ ಬೆಳಗಿದ್ರೆ ಆವಾಗ ಅಂಧಕಾರ ಇರ್ತಿರಲಿಲ್ಲ ಕಾಶದೀಪ್ತವು ಅಂಥೇಳಿ ಅವಿಕಾಶಂ ಹಾಗೇನು ಆಕಾಶ ಅಂತೇಳಿದರೆ ಸೂರ್ಯ ಚಂದ್ರ ಅದೇ ಜಾಗ ಹಾಗೆ ಆಕಾಶ ಅಂತ ಹೇಳಿ ಹೆಸರು ಬಂದದ್ದು ಕಾಶ ದೀಪ್ತವು ಬೆಳಕು ಬರುವಂಥದ್ದು ಆಕಾಶದಿಂದ ಅಂಥೇಳಿ ಇದು ಅವಿಕಾಶ ವಿರಹಿತ ಅದಕ್ಕಿಂತ ರಹಿತವಾದದ್ದು ಅಂದರೆ ಸೂರ್ಯಚಂದ್ರಾದಿಗಳು ಇಲ್ಲದಂತಹ ಆಕಾಶ ಅದೇ ಅವಿಕಾಶ ಅವಕಾಶ ಹ್ಞೂ ಆಮೇಲೆ ಚಿದಾತ್ಮಕ ಅಂದರೆ ಚಿತ್ತ ಅಂದರೆ ಜ್ಞಾನ ಕೇವಲ ಜ್ಞಾನಸ್ವರೂಪ ಚಿದಾತ್ಮಕವಾಗಿತ್ತು ಅಂಥೇಳಿ ನೋಡಿ ಈ ರೀತಿಯಾಗಿ ವೇದದಲ್ಲಿ ಕೂಡ ಹೇಳ್ತಾರೆ ಅಸದ್ವಾ ಅಸದ್ವಾಗ್ರ ಆಸೀದ್ ತಸ್ಮಾತ್ ಸದಜಾಯತ ತಸ್ಮಾತ್ ವೈ ಸದಜಾಯತಾ ಅಂಥೇಳಿ ಶ್ರುತಿಗಳು ಹೇಳ್ತವೆ ವೇದಗಳು ಅಂದರೆ ಮೊದಲು ಹಿಂದೆ ಅಗ್ರೇ ಅಸದ್ ಅಸತ್ತು ಒಂದೇ ಆಸೀತ್ ಇತ್ತು ಎಲ್ಲೆಲ್ಲವೂ ವ್ಯಾಪಿಸಿತ್ತು ಅಂಥೇಳಿ ಅಸತ್ ಅಂದರೆ ಇಲ್ಲದೆ ಇದ್ದಂಥದ್ದು ಏನೋ ಅದು ಹ್ಞೂ ಇತ್ತು ಅಂತ ತಸ್ಮಾತ್ ಸದಾ ಜಯ ಅದರಿಂದ ಇರುವಿಕೆ ಉಂಟಾಯಿತು ಅಂಥೇಳಿ ಹಾಗೆ ಹೇಳ್ತಾರೆ ಇನ್ನೊಂದು ಕಡೆ ವೇ ಶೃತಿಗಳಲ್ಲಿ ಹೇಳ್ತಾರೆ ವೇದಗಳಲ್ಲಿ ನಾಸದ್ಯ ಸೂಕ್ತ ಅಂಥೇಳಿ ಬರ್ತದೆ ಋಗ್ವೇದದಲ್ಲಿ ನಾಸೀ ನೋ ಸದಾ ಸೀತಂಥೇಳಿ ಹಾಗೆ ಬರ್ತದೆ ಅದರಲ್ಲಿ ಅಂದರೆ ನ ನ ಅಸದಾಸೀತ್ ಅವಾಗ ಅಸತ್ತೂ ಇರಲಿಲ್ಲ ನೋಡಿ ಇದಕ್ಕಿಂತಲೂ ಹಿಂದೆ ಹೋಗ್ತಾ ಇದ್ದಾರೆ ಅದರಲ್ಲಿ ಅಸದ್ವಾಧಮಗ್ರ ಆಸೀತ್ ಅಂತ ಹೇಳಿದರೆ ಅಸತ್ತೇ ಇತ್ತು ಮೊದಲಿಗೆ ಅಂಥೇಳಿ ಇದು ಅದಕ್ಕಿಂತಲೂ ಹಿಂದೆಗೆ ಹೋಗ್ತದೆ ಆವಾಗ ಅಸತ್ತು ಇರಲಿಲ್ಲ ಹಾಂ ನಾ ಅಸದಾಸೀತ್ ನಾಸದಾಸೀತ್ ನೋ ಸತ್ ಸತ್ತು ಕೂಡ ಇರಲಿಲ್ಲ ಅಂದರೆ ಅಸ್ತಿತ್ವವು ಇಲ್ಲದಿರುವಿಕೆಯೂ ಇರಲಿಲ್ಲ ಅಸ್ತಿತ್ವ ಇರುವಿಕೆಯೂ ಇರಲಿಲ್ಲ ಇಲ್ಲದಿರುವಿಕೆ ಆಗಲಿ ಇರುವಿಕೆ ಆಗಲಿ ಯಾವುದೂ ಇಲ್ಲದಂತಹ ಸ್ಥಿತಿ ಅದು ಅಂದರೆ ಯಾವುದೇ ರೀತಿಯ ಸಂರಚನೆ ಆಗಿರಲಿಲ್ಲ ಅಲ್ಲಿ ಹ್ಞೂ ಇರುವಿಕೆ ಆಗಲಿ ಇಲ್ಲದಿರುವಿಕೆ ಆಗಲಿ ಯಾವುದೇ ಒಂದು ರೀತಿಯ ಸಂರಚನೆ ಯಾವುದೇ ಒಂದು ಕಲ್ಪನೆ ಅಲ್ಲಿ ಆಗಿರಲಿಲ್ಲ ನಿರ್ವಿಕಲ್ಪವಾಗಿತ್ತದು ಅಂಥೇಳಿ ಯೆತ್ಥ ಸಂವಿಕಲ್ಪಂತೆ ಸಂಜ್ಞಾ ಸಂಜ್ಞೋಕ್ತಸ್ಮೈ ಕಿಯವ ಕಾಲೇನ ದ್ವಿತೀಯೇಚ್ಛಾಭವತ್ಕಿಲ ಹೀಗೆ ಈ ರೀತಿಯಾಗಿ ವಿವಿಧ ಸಂಜ್ಞಾವಚನಗಳಿಂದಲೇ ನಾನಾ ವಿಧವಾಗಿ ಅದನ್ನು ಆ ಬ್ರಹ್ಮವಸ್ತುವನ್ನು ಮೊದಲು ಹೀಗಿತ್ತು ಹಾಗಾಗಿತ್ತು ಅಂತೇಳಿ ಅದನ್ನು ಊಹಿಸ್ತಾರೆ ಸಂವಿಕಲ್ಪಂತೆ ಅದನ್ನು ಬಹು ಚೆನ್ನಾಗಿ ಅದನ್ನು ಕಲ್ಪನೆ ಮಾಡ್ತಾರೆ ಬೇರೆ ಬೇರೆ ಸಂಜ್ಞೆಗಳಿಂದ ಕಿಯತಾಚೈವ ಕಾಲ ಏನಾಗಿದೆ ಸ್ಟೋವ್ ಬಹು ಬಹುಕಾಲದವರೆಗೆ ಆ ರೀತಿಯಾಗಿದ್ದು ಸ್ಟೋವ್ ಅನಂತ ಕಾಲದವರೆಗಿದ್ದು ದ್ವಿತೀಯ ಹೆಚ್ಚ ಅಭವತ್ ಖಿಲ್ಲ ಅದಕ್ಕೆ ಬಹುಕಾಲದ ಮೇಲೆ ದ್ವಿತೀಯದ ಇಚ್ಛೆ ಉಂಟಾಯಿತು ಅಂತೇಳಿ ಅದ್ವಿತೀಯವಾದ ಆಗಿದ್ದದ್ದಕ್ಕೆ ಇನ್ನೊಂದು ಬೇಕು ಅಂತೇಳಿ ಆಯಿತು ಹ್ಞೂ ಏಕೋಹಂ ಬಹುಶ್ಯಮಿತಿ ಅಂಥೇಳಿ ನಾನು ಒಬ್ಬನೇ ಇದ್ದೇನೆ ನಮಗೆ ನನಗೆ ಇದರಲ್ಲಿ ಆನಂದ ಇಲ್ಲ ನಾನು ಬಹು ಆಗ್ತೇನೆ ಅಥವಾ ಎರಡು ಆಗ್ತೇನೆ ಹ್ಞೂ ಅಂತ ಹೇಳುವಂಥ ಕಲ್ಪನೆ ಅಲ್ಲಿ ಒಂದು ಆ ರೀತಿಯ ಒಂದು ಸಂಕಲ್ಪ ಪರಬ್ರಹ್ಮ ವಸ್ತುವಿನಲ್ಲಿ ಅಮೂರ್ತೇನ ಸ್ವಮೂರ್ತಿ ಕಲ್ಪಿಸಲೀನೆಯವೈಶ್ವರ್ಯ ಗುಣೋಪೇತಞಾನಮೀಷುಃ ನಿಷ್ಕ್ರಿಯವಾಗಿರ್ತಕ್ಕಂತಹ ಅಮೂರ್ತ ಮೂರ್ತಿ ಸ್ವರೂಪ ಇಲ್ಲದಂತಹ ನಿರಾಕಾರವಾದಂತಹ ಆ ಪರಬ್ರಹ್ಮವಸ್ತು ತನ್ನ ಲೀಲಾ ಮಾತ್ರದಿಂದಲೇ ತನ್ನ ಶರೀರವನ್ನು ಮೊದಲಿಗೆ ಸೃಷ್ಟಿಸಿತು ಅಮೂರ್ತೇನ ಸ್ವಮೂರ್ತಿ ತ ಆ ಕಲ್ಪಿ ಸ್ವಲೀಲೆಯ ತನ್ನ ಲೀಲೆಯಿಂದ ತನಗೊಂದು ಆಕಾರವನ್ನು ರೂಪಿಸಿಕೊಂಡಿತ್ತು ಆ ಪರಬ್ರಹ್ಮ ವಸ್ತು ಸರ್ವ ಐಶ್ವರ್ಯ ಗುಣೋಪೇತ ಸರ್ವಜ್ಞಾನವ ಈ ಶುಭ ಗುಣಗಳಿಂದ ಕೂಡಿತ್ತು ಸರ್ವ ಗುಣಗಳಿಂದಲೂ ಉಪೇತವಾಗಿತ್ತು ಸರ್ವಜ್ಞಾನವೀಶುಭ ಆ ಮೂರ್ತಿಯು ಸರ್ವಜ್ಞಾನಮಯವಾಗಿತ್ತು ಹಾಗೆ ಶುಭ ಸರ್ವಮಂಗಲವನ್ನು ಹೊಂದಿತ್ತು ಸರ್ವಮಂಗಲಮಯವಾಗಿತ್ತು ಸರ್ವ ಗ ಸರ್ವರೂಪ ಚ ಸರ್ವದೃಕ್ ಸರ್ವಕಾರಿಣಿ ನೋಡಿ ಈಗ ನಿರ್ಗುಣತ್ವದಿಂದ ಸಗುಣತ್ವಕ್ಕೆ ಬರ್ತಾಯಿದ್ದಾರೆ ನಿರ್ಗುಣದ ವರ್ಣನೆ ಆಯಿತು ಇವಾಗ ಈಗ ಸಗುಣ ಸಗುಣ ಬ್ರಹ್ಮ ಆವಾಗ ನಿರ್ಗುಣ ಬ್ರಹ್ಮ ಈಗ ಸಗುಣ ಬ್ರಹ್ಮ ಆಯಿತು ಈಗ ಎಲ್ಲ ಗುಣಗಳನ್ನು ಹೇಳ್ತಾ ಇದ್ದಾರೆ ಆವಾಗ ನಿರ್ಗುಣತ್ವವನ್ನು ಹೇಳಿತ್ತು ಈಗ ಏನೇನು ಗುಣಗಳು ಎಲ್ಲವೂ ಇದೆ ಅಂಥೇಳಿ ಸರ್ವ ಗರ್ವರೂಪಾಚ ಸರ್ವದೃಕ್ ಸರ್ವಕಾರಿಣೀ ಸರ್ವೈಕವಂದ್ಯ ಸರ್ವಾಧ್ಯ ಸರ್ವದಾ ಸರ್ವ ಆ ಮೂರ್ತಿಯ ಬಗ್ಗೆ ಹೇಳ್ತಾ ಇದ್ದಾರೆ ಮೂರ್ತಿ ಅನ್ನತಕ್ಕಂಥದ್ದು ಸ್ತ್ರೀಲಿಂಗ ಶಬ್ದ ಹಾಗಾಗಿ ಇದೆಲ್ಲವೂ ಕೂಡ ಸ್ತ್ರೀಲಿಂಗ ವಿಶೇಷಣಗಳಾಗಿ ಬಂದಿದೆ ಆ ನಾಮ ಪದಕ್ಕೆ ನಾಮ ನಾಮವಿಶೇಷಣಗಳಾಗಿ ಬಂದಿವೆ ಆ ಶರೀರವು ತನು ಎನ್ನುತಕ್ಕಂಥದ್ದು ತನುಸ್ ಅಂತ ಹೇಳಿಬಿಡ್ತದೆ ಶಬ್ದ ನಮುಸಲಿಂಗ ಆದರೆ ಇದು ಮೂರ್ತಿ ಅಂತಕ್ಕಂಥದ್ದು ಸ್ತ್ರೀಲಿಂಗ ಹಾಗೆ ವಪುಹು ಅಂತ ಹೇಳಿದ್ರು ಕೂಡ ಹಾಗೆ ವಪುಷ್ ವಪುಷ್ ಅಂತ ವಪುಸ್ ಶಬ್ದ ನಮುಸಲಿಂಗ ಶಬ್ದ ವಪು ವಪುಷಿ ವಪುವಂಶಿ ತನು ತನುಷಿ ತನುವಂಶಿ ತನುಹು ತನು ಆರು ಆ ರೀತಿವಾದ ನವಮಂಶಲಿಂಗ ಇದು ಮೂರ್ತಿ ಅಂದಾಗ ಪುಲ್ ಸ್ತ್ರೀಲಿಂಗ ಶಬ್ದ ಹಾಗಾಗಿ ಇದಕ್ಕೆಲ್ಲ ಸ್ತ್ರೀಲಿಂಗ ವಿಶೇಷಣೆಗಳು ಸರ್ವ ಗಾ ಸರ್ವರೂಪ ಚ ಸರ್ವದೃಕ್ ಸರ್ವಕಾರಿಣಿ ಸರ್ವೈಕವಂದ್ಯಾ ಸರ್ವಾಧ್ಯ ಸರ್ವದಾ ಸರ್ವ ಸಂಸ್ಕೃತಿ ಸರ್ವ ಗಾ ಅಂದರೆ ಎಲ್ಲ ಕಡೆ ಗಮನ ಮಾಡತಕ್ಕಂಥದ್ದು ಅಥವಾ ಎಲ್ಲ ಕಡೆ ಇರತಕ್ಕಂಥದ್ದು ಅಂತೇಳಿ ಹ್ಞೂ ಎಲ್ಲ ಕಡೆ ಎಲ್ಲ ರೂಪಗಳನ್ನು ಉಳ್ಳದ್ದು ಸರ್ವ ಅದ್ರಕ್ಕೆ ಸರ್ವಕಾರಿಣೀ ಎಲ್ಲವನ್ನೂ ಮಾಡುವಂಥದ್ದು ಹಾಗೆ ಎಲ್ಲವನ್ನು ನೋಡುವಂಥದ್ದು ಹ್ಞೂ ಸರ್ವ ದೃಷ್ಟಿ ಎಲ್ಲವನ್ನು ನೋಡುವಂಥ ದೃಷ್ಟಿ ಎಲ್ಲವನ್ನು ಮಾಡುವಂತಹ ಶಕ್ತಿ ಸರ್ವೈಕವಂದ್ಯ ಹಾಗೆ ಎಲ್ಲರಿಂದಲೂ ನಮಸ್ಕರಿಸಲ್ಪಡುವಂಥದ್ದು ಒಂದೇ ಒಂದು ಶಕ್ತಿ ಅದು ಹ್ಞೂ ಒಂದೇ ಒಂದು ದೇವರ ದೇವರು ಎಂತಕ್ಕಂಥ ಒಂದು ವಸ್ತು ಪರವಸ್ತು ಸರ್ವ ಮೂರ್ತಿ ಅಂದರೆ ಸಾಕಾರ ರೂಪ ಪರಬ್ರಹ್ಮನ ಸಗುಣ ಬ್ರಹ್ಮ ಅಂತ ಹೇಳ್ತಾರೆ ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮ ಸರ್ವ ಏಕವಂದ್ಯ ಸರ್ವಾಧ್ಯ ಎಲ್ಲದಕ್ಕೂ ಮೊದಲನೇದಾಗಿಯೂ ಸರ್ವದಾ ಎಲ್ಲವನ್ನು ಕೊಡುವಂಥದ್ದು ಸರ್ವದಾ ಅಂತೇಳಿದರೆ ಯಾವಾಗಲೂ ಅಂತೇಳಿ ಹೇಳ್ತಾರೆ ಒಂದು ಅರ್ಥ ಅದು ಅವ್ಯಯ ಇಲ್ಲಿ ಸರ್ವ ದದಾತಿ ಸರ್ವ ದದಾತಿ ಇತಿ ಸರ್ವದಾ ಸ್ತ್ರೀಲಿಂಗ ಶಬ್ದ ಇಲ್ಲಿ ಎಲ್ಲವನ್ನು ಕೊಡತಕ್ಕವಳು ಎಲ್ಲವನ್ನು ಕೊಡತಕ್ಕಂತಹ ಮೂರ್ತಿ ಆಕಾರ ಹಾಗೆ ಎಲ್ಲವನ್ನು ಕೊಡುವಂಥ ಸರ್ವದಾ ಇನ್ನೊಂದು ಸರ್ವದ ಅಂದರೆ ಸದಾ ಎನ್ನತಕ್ಕರ್ಥ ಅದು ಬೇರೆ ಯಾವಾಗಲೂ ಸರ್ವಸಂಸ್ಕೃತಿ ಹಾಗೆ ಎಲ್ಲ ಸಂಸ್ಕಾರ ರೂಪವಾದದ್ದು ಆಗಿತ್ತು ಪರಿಕಲ್ಪೇತಿ ತಾಂ ಮೂರ್ತಿಮೈಶ್ವರೀಂ ಶುದ್ಧೂಪಿಣೀಂ ಅದ್ವಿತೀಯ ಅನಾಧ್ಯಂತಂ ಸರ್ವಾಭಾಂಚಿತ್ಮಕ ಅಂತರ್ದೇ ಪರಾಕ್ಷ್ರಹ್ಮ್ರಹ್ಮವ್ಯಯಂ ಸರ್ವಗಮ್ ಅವ್ಯಯಂ ಪರಿಕಲ್ಪೇತಿ ತಾಂ ಮೂರ್ತಿ ಐಶ್ವರ್ಯಂ ಶುದ್ಧರೂಪಿಣೀ ಹೀಗೆ ಅದ್ವಿತೀಯಂ ಅನಾಧ್ಯಂತಂ ಸರ್ವಾಭಾಸ ಚಿತಾತ್ಮಕ ಅದ್ವಿತೀಯವು ಆದ್ಯಂತರಹಿತವು ಸರ್ವಸ್ವರೂಪವು ಸರ್ವಾಭಾಸಂ ಎಲ್ಲವನ್ನು ಬೆಳಗುವಂಥದ್ದು ಪ್ರಕಾಶಮಯೂ ಆ ಭಾಸ ಅಂದರೆ ಬೆಳಗುವುದು ಚಿತಾತ್ಮಕ ಜ್ಞಾನಸ್ವರೂಪವು ಸರ್ವ ಗಮ ಸರ್ವಗ ಅವಿನಾಶಿಯಾದಂತಹ ಪರಬ್ರಹ್ಮವು ಶುದ್ಧ ಸ್ವರೂಪವುಳ್ಳ ಆ ಈಶ್ವರ ಮೂರ್ತಿಯನ್ನು ಕಲ್ಪಿಸಿ ಪರಿಕಲ್ಪೇತಿ ತಾಂ ಮೂರ್ತಿಮೈಶ್ವರೀಂ ಶುದ್ಧರೂಪಿಣೀ ಆ ಈಶ್ವರ ಮೂರ್ತಿಯನ್ನು ಶರೀರವನ್ನು ಕಲ್ಪಿಸಿ ಅಂತರ್ಧಾನ ಹೊಂದಿತು ಇದು ಸಗುಣೇಶ್ವರ ನಿರ್ಗುಣೇಶ್ವರ ಅಲ್ಲ ನಿರ್ಗುಣೇಶ್ವರವ ಈ ಸಗುಣೇಶ್ವರನ ಕಲ್ಪಿಸಿ ನಿರ್ಗುಣೇಶ್ವರ ಅಂತರ್ಧಾನ ಹೊಂದಿತು ಅಂತೇಳಿ ಹೇಳ್ತದೆ ಅಂತರ್ದಧೆ ಪರಾಖ್ಯಂ ಯತ್ ಬ್ರಹ್ಮ ಸರ್ವಗಂ ಅವ್ಯಯಂ ಅವ್ಯಯವಾದ ಆ ಪರಬ್ರಹ್ಮವು ಈ ಒಂದು ಸಾಕಾರ ರೂಪವನ್ನು ಸೃಜಿಸಿ ತಾನು ಅವ್ಯಕ್ತವಾಯಿತು ಮತ್ತೆ ಮೊದಲೇ ಅವ್ಯಕ್ತ ಅದು ಅಮೂರ್ತಿ ಯತ್ ಪರಾಖ್ಯಂ ವೈ ತಸ ಮೂರ್ತಿ ಸದಾಶಿವ ಅರ್ವಾಚೀನಾ ಪರಾಚೀನ ಈಶ್ವರಂ ತಂ ಜಗುರ್ಬುಧ ನಿಷ್ಕ್ರಿಯವಸ್ಥೆಯಲ್ಲಿ ಯಾವುದು ಪರಬ್ರಹ್ಮವೆನಿಸಿ ಅಮೂರ್ತೆ ಯತ್ ಪರಾಖ್ಯ ವೈ ತಿ ಸದಾಶಿವ ಅದರ ಮೂರ್ತಿಯು ಶರೀರವೇ ಸದಾಶಿವ ಅಂತೇಳಿ ತಿಳಿ ಅರ್ವಾಚಿನಾ ಪರಾಚಿನಾ ಈಶ್ವರಂ ತಮ್ಮ ಜಗುಹು ಬುಧ ಆ ಮೂರ್ತಿಯನ್ನೆ ಈಚೀನ ಮತ್ತು ಹಿಂದಿನ ಅರ್ವಾಚಿನಾ ಅಂದರೆ ಆಧುನಿಕ ಪ್ರಾಚೀನ ಅಂದರೆ ಪುರ ಹಿಂದಿನವರು ತಿಳಿದಂತಹ ವಿಬುಧರು ಜ್ಞಾನಿಗಳು ಹಿಂದಿನವರು ಹಿಂದಿನವರು ಎಲ್ಲ ಈಶ್ವರ ಅಂಥೇಳಿ ಕರೆದರು ಕರೀತಾರೆ ಆ ಸದಾಶಿವ ಮೂರ್ತಿಯನ್ನು ಅಂದರೆ ಸಾಕಾರ ಮೂರ್ತಿಯನ್ನು ಹಾಗಾಗಿ ಅದಕ್ಕಿಂತ ಹಿಂದೆ ಇದ್ದದ್ದು ನಿರಾಕಾರವಾದ ನಿರ್ಗುಣವಾದಂತಹ ಈಶ್ವರ ಅಥವಾ ನಿರ್ಗುಣ ಪರಬ್ರಹ್ಮ ಅದು ಸಗುಣ ಬ್ರಹ್ಮ ಅಥವಾ ಸಾಕಾರವಾದಾಗ ಅದು ಈಶ್ವರ ಸದಾಶಿವ ಅಂಥೇಳಿ ಅನಿಸಲ್ಪಟ್ಟಿತ್ತು ಶಕ್ತಿ ಸ್ಥದೈಕಲೆನಾಪಿ ಸ್ವಯರಂ ವಿಹರತಾ ತನು ಸ್ವೀಗ್ರಹಾ ಸ್ವಯಂ ಸೃಷ್ಟ ಸ್ವಶೈರಾನಪಾಯಿ ನೀ ಆಗ ಸ್ವಚ್ಛಂದವಾಗಿ ವಿವರಿಸ್ತಾ ಸ್ವಯರಂ ಸ್ವೈರಂ ವಿಹರತಾ ತನು ಆ ಪರಬ್ರಹ್ಮೂರ್ತಿಯು ಒಂಟಿಯಾಗಿದ್ದರೂ ಸಹ ಅದರ ಶರೀರವನ್ನೇ ಬಿಡದಂತಿರತಕ್ಕಂತಹ ಶಕ್ತಿಯು ಶಕ್ತಿ ತದೈಕಲೆ ಶಕ್ತಿ ತದಾ ಏಕ ಅದರ ಒಟ್ಟಿಗೆ ಇರ್ತಕ್ಕಂಥದ್ದು ಅಂತೇಳಿ ಆ ಪರಬ್ರಹ್ಮ ವಿಗ್ರಹದಿಂದ ತಾನಾಗಿಯೇ ಸೃಷ್ಟಿಸಲ್ಪಟ್ಟಿತು ಆ ಪರಬ್ರಹ್ಮೂರ್ತಿ ಉಂಟಿಯಾಗಿದ್ದರೂ ಸಹ ಅದರ ಶರೀರವನ್ನೇ ಬಿಡದಂತೆ ಇರತಕ್ಕಂಥ ಶಕ್ತಿಯು ಆ ಪರಬ್ರಹ್ಮ ವಿಗ್ರಹದಿಂದ ತಾನಾಗಿಯೇ ಸೃಷ್ಟಿಸಲ್ಪಟ್ಟಿತು ಸ್ವವಿಗ್ರಹತ್ ಸ್ವಯಂ ಸೃಷ್ಟ ಸ್ವಶರೀರ ಅನಪಾಯಿ ಸ್ವೀ ಶರೀರದಿಂದ ಬೇರ್ಪಡಿಸಲಾಗದಿರತಕ್ಕಂತಹದ್ದು ಅನಪಾಯಿನಿ ಆದಂತಹ ಪ್ರಧಾನ ಪ್ರಕೃತಿ ತಾಂಚಮುಣವರ ಬುದ್ಧಿ ತತ್ವಸರುವಿ ಕೃತಿವರ್ಜಿತಾಂ ಆ ಶಕ್ತಿಯನ್ನೇ ಪ್ರಧಾನ ಅಂಥೇಳಿ ಹೇಳ್ತಾರೆ ಮೊದಲು ನಾವು ಹೇಳಿದ್ದೀವಿ ನೋಡಿ ಪ್ರಧಾನವೂ ಆವಾಗ ಇರಲಿಲ್ಲ ಅಂಥೇಳಿ ಯಾವಾಗ ಆ ಮಹಾಪಡೆಯ ಕಾಲದಲ್ಲಿ ಈಗ ಅದೇ ಪ್ರಧಾನ ಅಂಥೇಳಿ ಅನಿಸಲ್ಪಟ್ಟಿದೆ ಪ್ರಧಾನ ಅಂಥೇಳಿ ಕೂಡ ಪ್ರಕೃತಿ ಪ್ರಕೃತಿ ಅಂತೇಳಿ ಕೂಡ ತಾಂ ಚ ಮಾಯಾಂ ಅದನ್ನು ಮಾಯೆ ಅಂತೇಳಿ ಕೂಡ ಗುಣವತೀಂ ಪರಾಂ ಸತ್ವರಜಸ್ಸು ತಮಸುಗಳೆನ್ನ ಎನ್ನತಕ್ಕಂಥ ಗುಣತ್ರಯಗಳು ಉಳವಳು ಅಂಥೇಳಿ ಕೂಡ ಹೇಳ್ತಾರೆ ಪರಾಂ ಪರಾಶಕ್ತಿ ಅಂಥೇಳಿ ಕೂಡ ಹೇಳ್ತಾ ಹೇಳ್ತಾರೆ ಬುದ್ಧಿತತ್ವಸನೀಂ ಬುದ್ಧಿತತ್ವದ ಮಾತೆ ಅಂಥೇಳಿ ಕೂಡ ಹೇಳ್ತಾರೆ ಆಹು ವಿಕೃತಿವರ್ಜಿತಾಂ ವಿಕಾರವರ್ಜಿತಗಳು ಎನ್ನತಕ್ಕಂತಹ ವಿಕಾರವರ್ಜಿತ ವರ್ಜಿತಳು ಅಂಥೇಳಿ ಕೂಡ ವಿಕಾರರಹಿತಳು ಎನ್ನತಕ್ಕಂತಹದ್ದು ಕೂಡ ಅದನ್ನು ಅದೇ ಆ ಶಕ್ತಿಗೆ ಹೇಳ್ತಾರೆ ನಾನಾ ವಿಧವಾಗಿ ಕರೀತಾರೆ ಆ ಶಿವನ ಶಕ್ತಿಗೆ ಆ ಈಶ್ವರನ ಶಕ್ತಿಗೆ ಆ ಸದಾಶಿವನ ಶಕ್ತಿಗೆ ಏನೇನು ಹೇಳ್ತಾರೆ ಪ್ರಧಾನ ಪ್ರಕೃತಿ ಮಾಯೆ ಗುಣಮಯಿ ಗುಣತ್ರಯಗಳು ಇರತಕ್ಕಂಥವಳು ಬುದ್ಧಿ ತತ್ವದ ಜನನಿ ಆಮೇಲೆ ವಿಕೃತಿ ವರ್ಜಿತಳು ವಿಕಾರ ವರ್ಜಿತಳು ಅಂತೇಳಿ ಹೇಳ್ತಾರೆ ಸಾಶಕ್ತಿರಂಬಿಕಾ ಪ್ರೋಕ್ತ ಪ್ರಕೃತಿ ಸಕಲೇಶ್ವರಿ ತ್ರಿದೇವಜನೀನಿತ್ಯ ಮೂಲ ಕಾರಣ ವಿತ್ಯುತ ಆ ಪರಬ್ರಹ್ಮಶಕ್ತಿಯೇ ಅಂಬಿಕೆ ಅಂಥೇಳಿ ಕರೆಯಲ್ಪಡ್ತಾಳೆ ಅವಳನ್ನೇ ಪ್ರಕೃತಿ ಅಂಥೇಳಿ ಆಮೇಲೆ ಸಕಲೇಶ್ವರಿ ಅಂತೇಳಿ ಹೇಳ್ತಾರೆ ಮತ್ತು ಆ ಅಂಬಿಕೆಯೇ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರಿಮೂರ್ತಿಗಳಿಗೂ ತಾಯಿ ಎನಿಸಿದವಳು ಅಲ್ಲದೆ ಅವಳು ನಿತ್ಯಳೆಂತಲೂ ಮೂಲ ಕಾರಣವೆಂತಲೂ ಹೇಳಲ್ಪಡ್ತಾಳೆ ವದನಾ ಅಷ್ಟೌಜ್ಚಸನ್ ವಿಚಿತ್ರವದನಾಶುಭಂದ್ರಸಹಸ್ರದನೆ ಭಾಚ ನಿತ್ಯಶ ಈಕೆ ಗಿಂಟು ಕೈಗಳು ಅಷ್ಟೌಜ್ ಇದ್ದೌ ವಿಚಿತ್ರಶುಭ ಹಾಗೆ ವಿಚಿತ್ರವಾದ ಮುಖಗಳು ಇದ್ದವು ಚಂದ್ರಸಹಸ್ರದನೆ ಭಾಚ ಸಾವಿರಾರು ಚಂದ್ರರು ಒಟ್ಟಿಗೆ ಸೇರಿದರೆ ಉಂಟಾಗುವಷ್ಟು ಮಟ್ಟಿನ ಪಾವನವಾದಂಥ ಕಾಂತಿ ಆಕೆಯ ಮುಖಮಂಡಲಲ್ಲಿ ವಿರಾಜಮಾನವಾಗಿತ್ತು ನಿತ್ಯಶಃ ಯಾವಾಗಲೂ ಕೂಡ ನೆಲೆಸಿತ್ತು ನಾನಾಭರಣ ಸಂಯುಕ್ತ ನಾನಾ ಗತಿ ಸಮನ್ವಿತ ದೇವಿ ಫುಲ್ಲ ಆ ದೇವಿ ನಾನಾ ಐಶ್ವರ್ಯಗಳಿಂದ ಆಭರಣಗಳಿಂದ ಒಡವೆಗಳಿಂದ ಅಲಂಕೃತಳಾಗಿದ್ದಲು ನಾನಾ ಗತಿ ಸಮನ್ವಿತ ನಾನಾ ವಿಧವಾದ ಗತಿಗಳಿಂದ ಕೂಡಿದವಳಾಗಿದ್ದಲು ಗತಿ ಅಂದರೆ ಸಂಚಾರ ನಾನಾ ಆಯುಧ ದರ ದೇವಿ ಗಮನ ಅಂತೇಳಿ ಗತಿ ಹ್ಞೂ ಸಂಚಾರ ಗತಿಶೀಲತೆ ಗಮಿಸುವಂಥದ್ದು ಹ್ಞೂ ಹೋಗುವಂಥದ್ದು ಹಾಗೆ ವಿವಿಧ ಆಯುಧಗಳು ಕೂಡ ಅವಳ ಕೈಗಳಲ್ಲಿ ಶೋಭಿಸ್ತಾ ಇದ್ದವು ಹ್ಞೂ ಫುಲ್ಲ ಪಂಕಜ ಲೋಚನಾ ಅರಳಿದ ಅಚಿಂತ್ಯ ತೇಜಸಯುಕ್ತ ಸರ್ವಯೋನಿಸ್ಸಮುದಕಾಕಿನಿಯದ ಮಾಯಾ ಸಂಯೋಗ ಚಾಪ್ಯನೇಕಾ ಆಕೆಯ ತೇಜಸ್ಸನ್ನು ಊಹಿಸ್ಲಿಕ್ಕೂ ಕೂಡ ಚಿಂತಿಸ್ಲಿಕ್ಕೆ ಸಾಧ್ಯವಿಲ್ಲದ ತೇಜಸ್ವಳವಳಾಗಿದ್ದಲು ಅಚಿತ್ಯ ತೇಜಸಯುಕ್ತ ಅದನ್ನು ಕೂಡಿದವಳಾಗಿದ್ಲು ಸರ್ವಯೋನಿ ಆಕೆಯ ಸಮುದ್ರತಾ ಆಕೆಯು ಎಲ್ಲ ಭೂತಗಳಿಗೂ ಕಾರಣಳು ಎಲ್ಲದಕ್ಕೂ ಮೂಲ ಕಾರಣ ಆಗಿರತಕ್ಕಂಥವಳು ಮಾಯಾರೂಪಿಣಿಯಾದ ಹಾಕಿ ಒಂಟಿಯಾಗಿದ್ದರೂ ಕೂಡ ಏಕಾಕಿನಿ ಯಥಾ ಮಾಯಾ ಸಂಯೋಗ ಚಾಪ್ಯ ಅನೇಕಿಕ ವಿವಿಧ ಸಂಯೋಗ ವಶದಿಂದ ವೈವಿಧ್ಯವನ್ನು ಪಡೀತಾಳೆ ಹ್ಞೂ ಸಮುದ್ಧತ ಅಂದರೆ ಸಮ್ಯಕ್ ಉದ್ಯಮಯುತ ಅಂತೇಳಿ ಚೆನ್ನಾಗಿ ಕಾರ್ಯ ಉಳ್ಳವಳು ಕೆಲಸ ಉಳ್ಳವಳು ಅಂದರೆ ಎಲ್ಲ ಶಕ್ತಿ ಅಂತೇಳಿ ಹೇಳಿದರೆ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥ ಶಕ್ತಿ ಉಳ್ಳವಳು ಹ್ಞೂ ಹಾಗೆ ಸಮುದಿ ಸಮ್ಯಕ್ ಉದ್ಯಮಯುತ ಹೀಗೆ ಅಂಥವಳು ಪರಃಪುಮಾನೀಶ್ವರಸ್ಸಿವಶಂಭುರನೀಶ್ವರ ಶೀರ್ಷೇ ಭಾಲ ಧಾರೀ ಭಾಳಚಂದ್ರಸ್ತ್ರಿಲೋಚನ ಈಗ ಸಗುಣೇಶ್ವರನ ಒಂದು ಸ್ವರೂಪವನ್ನು ವರ್ಣಿಸ್ತಾರೆ ಆ ಈಶ್ವರನನ್ನೇ ಪರಮಪುರುಷ ಅಂತೇಳಿ ತಿಳಿ ಪರಃ ಪುಮಾನ್ ಈಶ್ವರಃ ಪರಃ ಪುಮಾನ್ ಪರಮ ಪುರುಷ ಸ ಶಿವ ಶಂಭುರನೀಶ್ವರ ಆತನನ್ನು ಶಿವನೆಂದು ಶಂಭು ಕರೀತಾರೆ ಬೇರೆ ಯಾವ ಆತನು ಕೂಡ ಆತನಿಗೆ ಈಶ್ವರನಾಗಿ ಇಲ್ಲ ಅವನಿಗೆ ಒಡೆ ಇಲ್ಲ ಬೇರೆ ಯಾವ ಆತನು ಆತನಿಗೆ ಪ್ರಭು ಆಗಲಾರ ಪರಬ್ರಹ್ಮನೇ ಸಾಕಾರ ರೂಪವಾಗಿ ಈಶ್ವರನಾದದ್ದು ಅವನಿಗೆ ಇನ್ನೊಬ್ಬ ಇಲ್ಲ ಹ್ಞೂ ಅದು ಹಿಂದಿನ ರೂಪ ಅವ್ಯಕ್ತರೂಪ ಇದು ವ್ಯಕ್ತರೂಪ ಅಂಥೇಳಿ ಶೀರ್ಷಿ ಮಂದಾಕಿನಿಧಾರಿ ಬಾಲಚಂದ್ರ ಸ್ಥ್ರಿಲೋಚನ ತಲೆಯಲ್ಲಿ ಶೀರ್ಷಿ ಮಂದಾಕಿನಿಧಾರಿ ಗಂಗೆಯನ್ನು ಧರಿಸಿದವು ಗಂಗಾಧರ ಬಾಲಚಂದ್ರ ತ್ರಿಲೋಚನ ಹಣೆಯ ಅಂಚಿನಲ್ಲಿ ಚಂದ್ರ ಶೋಭಿಸ್ತಾ ಇದ್ದಾನೆ ತ್ರಿಲೋಚನ ಹಾಗೆಯೇ ಆತನಿಗೆ ಮೂರು ಕಣ್ಣುಗಳಿವೆ ಅವನು ಚಂದ್ರಶೇಖರ ಬಾಲಚಂದ್ರ ಚಂದ್ರಮೌಳೀಶ್ವರ ಪಂಚಭಕ್ತಃ ಪ್ರಸನ್ನಾತ್ಮ ದಶಬಾಹು ತ್ರಿಶೂಲ ಧೃಕ್ ಚಂದ್ರನನ್ನು ಮೌಳಿಯಲ್ಲಿ ಧರಿಸಿದವು ಶಿರದಲ್ಲಿ ಹಣೆಯಲ್ಲಿ ಚಂದ್ರಮೌಳೀಶ್ವರ ಪಂಚಭಕ್ತಃ ಪ್ರಸನ್ನಾತ್ಮ ದಶಬಾಹು ತ್ರಿಶೂಲ ಕರ್ಪೂರ ಗೌರಸುಸಿತೋ ಭಸ್ಮೋದ್ಧೂಲಿತ ವಿಗ್ರಹ ಐದು ಮುಖಗಳು ಪಂಚವಕ್ತಃ ಪ್ರಸನ್ನ ಆತ್ಮ ಪ್ರಸನ್ನ ಆತ್ಮನು ಪ್ರಸನ್ನ ಅತ್ಯಂತ ಸಂತೋಷದಿಂದ ಇರತಕ್ಕಂಥವನು ಪ್ರಸನ್ನವದನಾಗಿರ್ತಕ್ಕಂಥವನು ಪ್ರಸನ್ನ ಚಿತ್ತನಾಗಿರ್ತಕ್ಕಂಥವನು ಪ್ರಸನ್ನ ಆತ್ಮನು ದಶಬಾಹು ಹತ್ತು ಕೈಗಳು ಹತ್ತು ತೋಳುಗಳು ತ್ರಿಶೂಲ ಧೃಕ್ ತ್ರಿಶೂಲವನ್ನು ಧರಿಸಿರ್ತಕ್ಕಂಥವ್ರು ಮೂರು ಶೂಲ ಹರಿತವಾದ ಭಾಗಗಳಲ್ಲಿರ್ತಕ್ಕಂಥ ಆಯುಧ ಅದು ತ್ರಿಶೂಲ ಅಂತೇಳಿ ಒಂದೇ ಇದ್ದರೆ ಅದು ಶೂಲ ಅಂತ ಹೇಳ್ತಾರೆ ಶಕ್ತಿಪಾಣಿ ಶೂಲಪಾಣಿ ಯಾರು ಸ್ಕಂದ ಸುಬ್ರಹ್ಮಣ್ಯ ಇದು ತ್ರಿಶೂಲ ಮೂರು ಅದಕ್ಕೆ ತ್ರಿಶೂಲ ಅಂತ ಹೇಳ್ತಾರೆ ಮೂರು ಅಂಥದ್ದು ಇದ್ರೆ ಒಟ್ಟಿಗೆ ಇದ್ದರೆ ಒಂದರಲ್ಲಿ ಹಾಗಾಗಿ ಮೂರು ಮುಕ್ಕಣ್ಣ ಆಮೇಲೆ ತ್ರಿಶೂಲ ಎಲ್ಲ ಮೂರು ಬಿಲ್ವ ಪತ್ರಿ ನೋಡಿ ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಮ್ ಅಂತೇಳಿ ಬರ್ತದೆ ಅದು ಪ್ರಿಯವಾದದ್ದು ಬಿಲ್ವ ಶಿವನಿಗೆ ಎಲ್ಲ ಮೂರು ಹೀಗೆ ಕರ್ಪೂರ ಗೌರಸುಸಿತೋ ಕರ್ಪೂರದಂತೆ ಬೆಳ್ಳಗೆ ಆತನ ಮೈ ಬಣ್ಣ ಇತ್ತು ಭಸ್ಮೋದ್ಧೋಲಿತ ವಿಗ್ರಹ ಶರೀರವೆಲ್ಲ ಭಸ್ಮದಿಂದ ಉದ್ಧೋಲಿತವಾಗಿತ್ತು ಯುಗಪಚ್ಚೆಯ ಶಕ್ತಿಯ ಸಾಕಂ ಕಾಲಸ್ವರೂಪಿಣ ಶಿವಲೋಕಾಭಿಧಂ ಕ್ಷೇತ್ರಂ ನಿರ್ಮಿತಂತೆ ಬ್ರಹ್ಮಣ ಕಾಲಸ್ವರೂಪಿಯಾದ ಆ ಪರಮಪುರುಷನು ಆ ಶಕ್ತಿಯೊಡಗೂಡಿ ಶಿವಲೋಕವೆನ್ನತಕ್ಕಂಥ ಕ್ಷೇತ್ರವನ್ನು ಆವಾಗಲೇ ನಿರ್ಮಿಸಿದ ಯುಗಪತ್ತು ಆ ಕ್ಷಣದಲ್ಲಿಯೇ ಶಿವಲೋಕಭಿಧಂ ಕ್ಷೇತ್ರಂ ನಿರ್ಮಿತಂತೆನ ಬ್ರಹ್ಮಣ ಆ ಪರಬ್ರಹ್ಮನಿಂದ ಶಿವಲೋಕವು ಸೃಜಿಸಲ್ಪಟ್ಟಿತು ಶಕ್ತಿಯೊಂದಿಗೆ ಒಡಗೂಡಿ ಕಾಲಸ್ವರೂಪಿಯಾದಂತಹ ಆ ಪರಮಪುರುಷ ನಿರ್ಮಿಸಿದ ತದೇವ ಕಾಶಿ ಕೇ ಕಾಶಿಕೇತತ್ ಪ್ರೋಚ್ಯತೆ ಕ್ಷೇತ್ರ ಮುತ್ತಮ ಪರಂ ನಿರ್ವಾಣ ಸಂಖ್ಯಾಪರಿ ವಿರಿತ ಆ ಶಿವಲೋಕವೇ ಉತ್ತಮವಾದ ಕಾಶೀಕ್ಷೇತ್ರ ಅಂತೇಳಿ ಎನಿಸಿತು ಶ್ರೇಷ್ಠವಾದ ಮೋಕ್ಷಭೂಮಿ ಅನಿಸಿ ಎಲ್ಲಕ್ಕಿಂತಲೂ ಮೇಲೆ ಆ ಕ್ಷೇತ್ರವು ವಿರಾಜಿಸ್ತಾ ಇತ್ತು ಕ್ಷೇತ್ರ ಪರಂ ನಿರ್ವಾಣ ಸಂಖ್ಯಾನ ಮೋಕ್ಷೇತ್ರ ಸರ್ವೋಪರಿ ವಿರಾಜಿತ ಇಲ್ಲದಕ್ಕಿಂತಲೂ ಮೇಲ್ಮಟ್ಟದಲ್ಲಿ ವಿರಾಜ್ತಾ ಇತ್ತು ತಾಭ್ಯಾಂಚ ರಮಣಾಭ್ಯಾಂಚ ತಸ್ ಕ್ಷೇತ್ರೇ ಮನೋರಮೇ ಪರಮಾನಂದರೂಪಾಭ್ಯಾಂ ಪರಮಾನಂದೂಪಿಣೀ ಆ ಮನೋಹರವಾದ ಕ್ಷೇತ್ರದಲ್ಲಿ ಪರಮಾನಂದ ಸ್ವರೂಪ ಆ ಶಿವಶಕ್ತಿಯರೊಡನೆ ಕೂಡಿ ಕಾಶಿಯು ಪರಮಾನಂದ ರೂಪವಾಯ ಎನಿಸಿತು ಪರಮಾನಂದದಾಯಕವೆನಿಸಿತು ಮುನೇ ಪ್ರಳಯಕಾಲೇ ಪಿ ನೇತ್ರಂ ಕದಾಚನ ವಿಮುಕ್ತ ಹಿ ಶಿವಾಭ್ಯಾಂ ಯದವಿಮುಕ್ತ ಯದವಿಮುಕ್ತ ತಥೋ ವಿಧು ಓ ನಾರದ ಬ್ರಹ್ಮ ಹೇಳುವಂಥದ್ದು ಪ್ರಳಯ ಕಾಲದಲ್ಲಿಯೂ ಸಹ ಬಿಡದೆ ಶಿವಪಾರ್ವತಿಯರು ಅಲ್ಲಿಯೇ ಯಾವಾಗಲೂ ನೆಲೆಸಿರುವ ಕಾರಣ ಆ ಕಾಶಿ ಅವಿಮುಕ್ತ ಅಂತೇಳಿ ಹೇಳ್ತಾರೆ ಅಂದರೆ ಬಿಡ ಬಿಡಲ್ಪಡದ ಇರತಕ್ಕಂಥದ್ದು ಯಾರಿಂದ ಶಿವಪಾರ್ವತಿಯರಿಂದ ಸದಾ ಅಲ್ಲಿ ಅವರು ಇರ್ತಾರೆ ಅದನ್ನು ಬಿಡುವುದಿಲ್ಲ ಅಂಥೇಳಿ ಅವಿಮುಕ್ತ ಕ್ಷೇತ್ರ ಅಂತ ಹೇಳ್ತಾರೆ ಪಳೆಯಗಾಲದಲ್ಲೂ ಅಲ್ಲಿರ್ತಾರೆ ಅವರು ಅಸ್ಯಾನಂದವನಂ ನಾಮ ಪುರ ಆಕಾರಿ ಪಿನಾಕಿನ ಅಸ್ಯ ಆನಂದವನ ನಾಮ ಕ್ಷೇತ್ರ ಸನಂದ ಹೇತುತ್ವಾದ ಅವಿಮುಕ್ತ ಅನಂತರಂ ಮೊದಲು ಆ ಕ್ಷೇತ್ರಕ್ಕೆ ಆನಂದವನ ಅಂಥೇಳಿ ಶಿವ ಹೆಸರಿಟ್ಟ ಆಮೇಲೆ ಅವಿಮುಕ್ ಅಂತ ಹೇಳುವ ಹೆಸರು ಬಂತು ಅಥಾನಂದವನೆ ತಸ್ ಶಿವಯೋ ರಮಾನ ಇಚ್ಛೇತ್ಯಭೂತ್ ಸುರರ್ಷೇ ಸೃಜ ಕೋಪ್ಯಪರ ಕಿಲೋ ನಾರದನೆ ಬಳಿಕ ಆ ಆನಂದವನದಲ್ಲಿ ಶಿವಪಾರ್ತಿರು ವಿವರಿಸುತ್ತಿರಲು ಅವರಿಗೆ ಮತ್ತೊಬ್ಬನನ್ನು ಸೃಷ್ಟಿಸಬೇಕು ಎನ್ನತಕ್ಕಂಥ ಇಚ್ಛೆ ಇಚ್ಛಾ ಇತಿ ಅಭೂತ್ ಸುರರ್ಷಿಯೇ ಸುರರ್ಷಿಯೇ ಹಿ ಸೃಜ್ಯ ಕಹ ಅಪಿ ಅಪರಹ ಕಿಲ ಯಾರೋ ಇನ್ನೊಬ್ಬನನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಆಯ್ತು ಆ ಅಂದವನದಲ್ಲಿ ತಸ್ಮಿನ್ ಶಿವಯೋ ರಮಾಣಯೋ ರಮಿಸ್ತಾ ಇರತಕ್ಕಂತಹ ಆ ಶಿವರಿಬ್ಬರು ಶಿವ ಮತ್ತು ಶಿವ ಅಂತೇಳಿ ಎಸ್ ಅಂದರೆ ಮಂಗಳ ಸ್ವರೂಪನು ಮಂಗಳ ಸ್ವರೂಪಿಯು ಸ್ವರೂಪಳು ಆಗಿರತಕ್ಕಂಥ ಹಾಗೆ ಇಬ್ಬರು ಯಸ್ಮಿ ಯಸ್ಯ ಮಹಾಭಾರ ಮಾವಾಂ ಸ್ವಸ್ವೈರಚಾ ಸ್ವೈ ಸ್ವಸ್ವೈರಚಾರಣೌ ನಿರ್ವಾಣಧಾರಣಂ ಕು ಕೇವಲ ಕಾಶಿಶಾಯಿನವು ಆ ಕುರುಷನಲ್ಲಿ ನಾವು ಭಾರವನ್ನು ಹೊರಿಸಿಬಿಟ್ಟು ಇವರು ಈ ಕಾಶಿಯಲ್ಲೇ ಇದ್ದುಕೊಂಡು ಸ್ವಚ್ಛಂದವಾಗಿ ಮೋಕ್ಷ ಸುಖದಲ್ಲಿ ವಿಹರಿಸುತ್ತಿರೋಣ ಅಂಥೇಳಿ ಅವರು ಸೇವ ಸರ್ವ ಕುರುತ ಅಂದರೆ ನಾವು ಸೇವ ಸರ್ವ ಕುರುತಾಂ ಸೇವ ಪರಿಪಾತುಚ ಚ ಸೇವ ಸಂವೃಣೋತ್ವಂತೆ ಮದನುಗ್ರಹ ಸದಾ ನನ್ನ ಅನುಗ್ರಹದಿಂದ ಯಾವಾಗಲೂ ಆ ಪುರುಷನೇ ಎಲ್ಲವನ್ನೂ ಸೃಷ್ಟಿಸಲಿ ಅವನೇ ಎಲ್ಲವನ್ನು ಪಾಲಿಸಲಿ ಕೊನೆಗೆ ಎಲ್ಲವನ್ನೂ ಆತನೇ ಉಪಸಂಹರಿಸಲಿ ಅಂಥೇಳಿ ಈ ಯಾರು ಶಿವ ಶಿವೆಯರು ಸಂಕಲ್ಪಿಸ್ತಾರೆ ನಾವು ಕಾಶಿಯಲ್ಲೇ ಇದ್ದುಕೊಂಡು ಸ್ವಚ್ಛಂದವಾಗಿ ಆ ಪುರುಷನಲ್ಲಿ ನಾವು ಯಾರನ್ನು ಸೃಜಿಸ್ತೇವೋ ಅವನಲ್ಲಿಯೇ ಎಲ್ಲ ಭಾರವನ್ನು ಹೊರಿಸಿಬಿಟ್ಟು ನಾವಿವರು ಕಾಶಿಯಲ್ಲಿದ್ದುಕೊಂಡು ಸ್ವಚ್ಛಂದವಾಗಿ ಮೋಕ್ಷ ಸುಖದಲ್ಲಿ ವಿಹಾರ ಮಾಡ್ತಾ ಇರೋಣ ನನ್ನ ಅನುಗ್ರಹದಿಂದ ಯಾವಾಗಲೂ ಆ ಪುರುಷನೇ ಎಲ್ಲವನ್ನು ಸೃಷ್ಟಿಸಲಿ ಅವನೇ ಎಲ್ಲವನ್ನು ಪಾಲಿಸಲಿ ಕೊನೆಗೆ ಎಲ್ಲವನ್ನು ಆತನೇ ಉಪಸಂಹರಿಸಲಿ ಅಂತೇಳಿ ಈ ಯಾರು ಈಶ್ವರ ಚಂಕಲ್ ಚೇತ್ರಕುಂಚಿಂಥೋಲೋ ಸತ್ವರತ್ನ ತಮೋ ಗ್ರಾಹಂ ರಜೋ ವಿದ್ರುಮಲ್ಲ ಪ್ರಸಾವಹ ಸುಖ ಆನಂದ ಪರಿಕ್ಷಿಪ್ತ ಮನೋವೃತ್ತಿಂತರೇ ಸುಖ ಸಂಪ್ರದಾತಿಭುಸ್ತ ಶಕ್ತಿಯ ಪರೇವರ ಸವ್ಯೇವ್ಯಾಪರಾಂಚಕ್ರೆ ಸವ್ಯ ವ್ಯಾಪಾಂಚಕ್ರೆ ದಶಮೇಂಗೇ ಸುಧಾ ಯಾವಪುರುಷನ ಸಹಾಯದಿಂದ ಯಾ ಪ್ರತ್ ಸುಖಮಂದನೆ ನಮ್ಮ ಮನಸ್ಸನ್ನ ಆಕರ್ಷಿಸ್ತಾ ಇರತಕ್ಕಂತಹ ಚೇತಸ್ಸಮದ್ರಕುಂಚ್ಯ ಚಿಂತ ಕಲ್ಲೋಲ ಲೋಲಿತಮ ಚಿಂತೆ ಮತ್ತು ರೋಗಗಳಿಂದ ದೂರವಾಗಿರತಕ್ಕಂತಹ ಆ ಈ ಆನಂದವನದಲ್ಲಿ ಸುಖವಾಗಿ ನಾವಿಬ್ಬರೂ ಇರಬಹುದು ಯಾವ ಪುರುಷನ ಸಹಾಯದಿಂದ ಯಸ್ಯ ಪ್ರಸಾದ ತಿಷ್ಠಾವಹ ಸುಖ ಆನಂದ ಕಾನಿ ಪರಿಕ್ಷಿಪ್ತಮನೋವೃತ್ತೌ ಸುಖಂ ಅಂತಹ ಪುರುಷನೊಬ್ಬನನ್ನು ಸೃಷ್ಟಿಸಬೇಕು ಎಂಬುದಾಗಿ ನಿಶ್ಚಯಿಸಿ ಯೋಚನೆಗಳೆಂಬ ಅಲೆಗಳಿಂದಲೂ ಚಿಂತಾ ಕಲ್ಲೋಲೋಲಿತಂ ಚೇತಸ್ಸಮುದ್ರಂ ಆಕುಂಚ್ಯ ಸತ್ವರತ್ನಂ ತಮೋಗ್ರಾಹಂ ರಜೋ ವಿದ್ರುಮ ವಲ್ಲಿತ ಆ ರೀತಿ ನಿಶ್ಚಯಿಸಿ ಅಂತಹ ಪುರುಷನೊಬ್ಬನನ್ನು ಸೃಷ್ಟಿಸಬೇಕು ಎಂಬುದಾಗಿ ನಿಶ್ಚಯಿಸಿ ಯೋಚನೆಗಳೆಂಬ ಅಲೆಗಳಿಂದಲೂ ಸತ್ವಗುಣವೆಂಬ ರತ್ನಗಳಿಂದಲೂ ರಜೋಗುಣವೆಂಬ ಬಳ್ಳಿಗಳಿಂದಲೂ ರಜೋ ವಿದ್ರುಮ ತಮೋಗುಣ ಎಂಬ ಮೊಸಳೆಗಳಿಂದರೂ ಕೂಡಿರತಕ್ಕಂತಹ ಮನಸ್ಸೆಂಬ ಸಮುದ್ರವನ್ನು ಕಡೆದು ಚೇತಸ್ ಸಮುದ್ರ ಆ ಕುಂಚ್ಯ ಚೇತಸ್ಸುದ್ರ ಮನಸ್ಸಿನೆಂಬ ಸಮುದ್ರ ಹೇಗಿರ್ತದೆ ಸತ್ವರತ್ನ ತಮೋ ಗ್ರಾಹ ರಜೋ ವಿಧ್ರುಮವಲ್ಲಿಗಳಿಂದ ಕೂಡಿರ್ತದೆ ಸತ್ವವು ರತ್ನ ಪ್ರಾಯವಾದದ್ದು ತಮಸ್ಸು ಮೊಸಳೆಗಳಂತೆ ಹಿಡಿತ ಸೆಳೆಯುತ್ತಾ ಇರತಕ್ಕಂಥವು ತಮಸ್ಸು ತಮೋಗುಣ ರಜೋ ವಿಧ್ರಮವಳ್ಳಿ ಅದು ಬೆಳ್ಳಿ ಹಾಗೆ ಆಕರ್ಷಣೆಯನ್ನು ಉಂಟು ಮಾಡತಕ್ಕಂಥದ್ದು ಈ ಇವುಗಳಿಂದೆಲ್ಲ ಕೂಡಿರತಕ್ಕಂಥ ಚೇತಸ್ಸುದ್ರವನ್ನು ಮನಸ್ಸಮುದ್ರವನ್ನು ಕಡೆದು ಚಿಂತ ಕಲ್ಲೋಲ್ಲೋಲಿತ ಚಿಂತೆಗಳಿಂದ ಕೂಡಿರತಕ್ಕಂತಹ ಮನಸ್ಸು ಚಿಂತೆಗಳೆಂಬ ಅಲೆಗಳು ಅವುಗಳಿಂದ ಕೂಡಿರತಕ್ಕಂತಹ ಈ ಮನಸ್ಸೆಂಬ ಸಮುದ್ರವನ್ನು ಚಿತ್ತ ಚೇತಸ್ಸಮುದ್ರವನ್ನು ಕಡೆದು ಆ ಮಹಾಶಕ್ತಿಯೊಡನೆ ಆಲೋಚಿಸಿ ಪರಿಕ್ಷಿಪ್ತ ಮನೋವೃತ್ತೋ ಬಹಿಶ್ಚಿಂತುರೇ ಸಂಪ್ರದಾರ್ಯೇತಿ ಸ ವಿುಭು ತಯಾ ಶಕ್ತಿಯ ಸವ್ಯೇ ವ್ಯಾಪಾರಯಾಂಚಕ್ರೇ ಆ ಸರ್ವೇಶ್ವರನಾದ ಪರಮಪುರುಷನು ತನ್ನ ಎಡಪಾರ್ಶ್ವದ ಅವಯವದಲ್ಲಿ ಸವ್ಯೇ ವ್ಯಾಪಾರಯಾಂಚಕ್ರೇ ಅಮೃತ ಪ್ರವಾಹವನ್ನು ಹರಿಸಿದ ದಶಮೇಂಗೇ ಸುಭಾಸವಂ. ತತಃಪುಮಿರಾಸೀದೇಗ ತ್ರೈಲೋಕ್ಯಸುಂದರ ಶಾಂತಸ್ಸತ್ವಗುಣೋದೃಕ್ತೋ ಗಾಂಭೀರ್ಯ ಮಿತಸಾಗರ ಆ ಬಳಿಕ ಆ ಪರಮ ಪುರುಷನ ಎಡಭಾಗದಿಂದ ಮೂರು ಲೋಕಗಳಲ್ಲಿಯೂ ಸಾಟಿಯೇ ಇಲ್ಲದೇ ಇರತಕ್ಕಂತಹ ತ್ರೈಲೋಕ್ಯಸುಂದರನ್ನು ಸೌಂದರ್ಯದಿಂದ ಅಂತಹ ಸೌಂದರ್ಯದಿಂದ ಒಪ್ಪುವಂತಹ ಪುರುಷನೊಬ್ಬ ಆವಿರ್ಭವಿಸಿದನು ಆತನು ಮಹಾಶಾಂತನಾಗಿದ್ದ ಶಾಂತ ಸತ್ವಗುಣೋದ್ರಿಕ್ತಃ ಸತ್ವಗುಣವು ಪ್ರಧಾನವಾಗಿ ಆತನನ್ನು ನೆಲೆಸಿತ್ತು ಗಾಂಭೀರ್ಯ ಅಮಿತಸಾಗರ ಗಾಂಭೀರ್ಯದ ವಿಷಯದಲ್ಲಿ ಸಾಗರವೂ ಅವನನ್ನು ಅಮಿತ ಸಾಗರ ಸಾಗರಕ್ಕಿಂತಲೂ ಮಿತಿ ಅಮಿತವಾದವು ಆ ಸಾಗರದ ಮಿತಿಗಿಂತಲೂ ಹೆಚ್ಚಿನ ಹೆಚ್ಚಿನ ಗಾಂಭೀರ್ಯ ಉಳವು ತಮಯಾಯುಕ್ತ ಮುನಿ ಅಲಬ್ಧೋಪಮೋ ಅಭವತ್ ಅಲ್ಲೇ ಮುನಿ ಅಂದ್ರನೇ ಕ್ಷಮೆಯಲ್ಲಿ ಸಹ ಎಲ್ಲಿಯೂ ಆತನಿಗೆ ಹೋಲಿಕೆ ದೊರೆಯುತ್ತಿರಲಿಲ್ಲ ಕ್ಷಮಾ ಅಂತೇಳಿ ಹೆಸರು ಭೂಮಿಗೆ ಅದಕ್ಕೂ ಮಿಗಿಲಾದ ಕ್ಷಮೆಯ ಗುಣವುಳ್ಳವ ತಥಾಚ ಕ್ಷಮೆಯಾಯುಕ್ತೋ ಮುನಿ ಅಲಬ್ಧೋ ಅಲಬ್ಧೋಪಮಃ ಅಭವತ್ತು ಉಪಮೆ ಇಲ್ಲದವನಾದನು ಕ್ಷಮಾ ಗುಣದಲ್ಲಿ ಕೂಡ ಅವನಿಗೆ ಉಪಮೇ ಇಲ್ಲ ಅಲಬ್ಧ ಉಪಮಃ ಲಭಿಸಲಿಲ್ಲ ಹೋಲಿಕೆ ಇಂದ್ರ ನೀಲದ್ಯುತಿಂಡರೀಕೋತ್ತಮೇ ಕ್ಷಣ ಆತನ ಶ್ಯಾಮಲವಾದ ಶರೀರ ಕಾಂತಿ ಇಂದ್ರನೀಲ ಮಣಿಯ ಕಾಂತಿಯನ್ನೇ ಹೀ ಆಡಿಸ್ತಾ ಇರತಕ್ಕಂಥದ್ದು ಅದಕ್ಕಿಂತಲೂ ಉನ್ನತವಾದದ್ದು ಶ್ರೇಷ್ಠವಾದದ್ದು ಶ್ರೀಮಾನ್ ಪುಂಡರೀಕೋತ್ತಮೇ ಕ್ಷಣ ಕಮಲದಂತೆ ಪುಂಡರೀಕ ಕಮಲ ತಾವರೆ ಪುಂಡರೀಕ ಅಂದರೆ ಪುಂಡತಿ ಅನ್ಯಪುಷ್ಪಾಣಾಂ ಗರ್ವಂ ಚೂರ್ಣೀಕರೋತಿ ಇತಿ ಅಂದರೆ ಪುಂಡತಿ ಅಂದರೆ ಗರ್ವಂ ಚೂರ್ಣೀಕರೋತಿ ಬೇರೆ ಪುಷ್ಪಗಳ ಗರ್ವವನ್ನ ಹೋಗಲಾಡಿಸ್ತಕ್ಕಂಥದ್ದು ಗರ್ವವನ್ನ ಚೂರ್ಣ ಪುಡಿ ಪುಡಿ ಗೈ ಅಂತ ಚೂರ್ಣ ಮಾಡುವಂಥ ಹುಡಿ ಮಾಡುವಂಥದ್ದು ಅಂದರೆ ಅಷ್ಟು ಶುದ್ಧರವಾದ ಪುಷ್ಪ ಅಂತೇಳಿ ಹಾಗಾಗಿ ಪುಂಡರೀಕ ಅಂತೇಳಿ ತಾವರಿಗೆ ಹೆಸರು ಇತರ ಪುಷ್ಪಗಳಿಂದ ಶ್ರೇಷ್ಠವಾದದ್ದು ಅವುಗಳ ಗರ್ವವನ್ನು ಹೋಗಲಾಡಿಸ್ತಕ್ಕಂಥ ಗರ್ವವನ್ನು ನುಚ್ಚುನೂರು ಮಾಡುವಂಥದ್ದು ಹಾಗೆ ಅಂತಹ ಪುಂಡರೀಕೋತ್ತಮ ಕ್ಷಣ ಉತ್ತಮವಾದಂತಹ ಕಮಲದ ಕ ಉತ್ತಮ ಉತ್ತಮವಾದ ನಯನಯುಗಳ ಈ ಕ್ಷಣ ಅಂದರೆ ಕಣ್ಣು ಇಂದ ಕೂಡಿರತಕ್ಕಂಥ ತಾವರೆಯಂತಹ ಕಣ್ಣುಗಳಿಂದ ಕೂಡಿದಂಥವನು ಸುವರ್ಣ ಕೃತಿ ಭೃಶ್ರೇಷ್ಠ ದುಕೂಲಯುಗಲಾವೃತ ಲಸತ್ ಪ್ರಚಂಡ ದೋರ್ದಂಡಯುಗಲೋಹ್ಯಪರಾಜಿತ ಆತನ ಹುಟ್ಟಿದ್ದಂತಹ ಮತ್ತು ಹೊದ್ದಿದ್ದಂತಹ ಉತ್ತಮವಾದ ವಸ್ತ್ರಗಳು ಚಿನ್ನದ ಎಳೆಗಳ ಕೆಲಸದಿಂದ ಕುಸುರಿಯಿಂದ ಶೋಭಿಸ್ತಾ ಇದ್ದವು ಸುವರ್ಣ ಕೃತಿ ಕೃತಿ ಭೃತ್ ಭರಣ ಮಾಡಿದ್ದು ಧರಿಸಿರ್ತಕ್ಕಂಥದ್ದು ಶ್ರೇಷ್ಠ ದುಕೂಲ ಬಟ್ಟೆ ಶ್ರೇಷ್ಠವಾದ ಯುಗಲಾವೃತ ಎರಡು ಬಟ್ಟೆಗಳು ಅಂದರೆ ಹುಟ್ಟಿದ್ದು ಮತ್ತು ಹೊದ್ದದ್ದು ಎರಡು ಯುಗಳ ಲಸತ್ ಪ್ರಚಂಡ ದೋರ್ದಂಡ ಯುಗಲೋಕ್ಯ ಅಪರಾಜಿತ ಯುಗಲ ಹಿ ಅಪರಾಜಿತ ಅಂತೇಳಿ ಆತನ ನೀಳವಾದ ತೋಳುಗಳು ಬಹು ಬಲಿಷ್ಠವಾಗಿದ್ದವು ಲಸತ್ ಪ್ರಚಂಡ ದೋರ್ದಂಡ್ ಪ್ರಚಂಡವಾದ ಬಲಿಷ್ಠವಾದ ದೋರ್ದಂಡ ಯುಗಲ ಎರಡು ತೋಳುಗಳು ನೀಳವಾದ ಯುಗಲ ಹಿ ಅಪರಾಜಿತ ಪರಾಜಯದ ಸುಳಿವು ಸಹ ಆತನ ಬಳಿಯಲ್ಲಿ ಸುಳೀತಾ ಇರಲಿಲ್ಲ ಅಂತವನು ಅಪರಾಜಿತನಾಗಿದ್ದವನು ಪರಾಜಯ ಏನಂತಕ್ಕಂಥದ್ದು ಇಲ್ಲದವನು ತತಃಪುರುಷ ಶಂಭುಂ ಪ್ರಣಮ್ಯ ಪರಮೇಶ್ವರ ಮೇ ಸ್ವಾಮಿನ್ ವದ ಕರ್ಮ ಆಮೇಲೆ ಆ ಪುರುಷನು ಪರಮೇಶ್ವರನಾದ ಆ ಶಿವನನ್ನು ನಮಸ್ಕರಿಸಿ ಅರೆ ಸ್ವಾಮಿಯೇ ನನ್ನ ಹೆಸರುಗಳೇನು ತತಸ್ಥ ಪುರುಷ ಶಂಭುಂ ಪ್ರಣಮ್ಯ ಪರಮೇಶ್ವರ ನಾಮ ಮೇ ಸ್ವಾಮಿನ್ ವದ ಕರ್ಮ ಜಗಾತಿ ನಾನು ಮಾಡತಕ್ಕ ಕೆಲಸವಾಗುವುದು ಅಂತೇಳಿ ಕೇಳಿದ ಜಗೌ ಕೇಳಿದ ಅಂಥೇಳಿ ಇತಿ ಎಂಬುದಾಗಿ ಸ್ವಾಮೀನ್ ವದ ಹೇಳು ನನ್ನ ಕೆಲಸ ಏನು ನನ್ನ ಹೆಸರು ಏನು ಅಂಥೇಳಿ ತುತ್ವಾ ವಚನಂ ಪ್ರಾಹ ಶಂಕರ ಪ್ರಹಸನ್ ಪ್ರಭು ಪುರುಷಂ ತಂ ಮಹೇಶಾನೋ ವಾಚ ಮೇಘಗಭೀರಯ ಆ ಮಾತನ್ನು ಕೇಳಿ ಪ್ರಭುವಾದಂಥ ಶಂಕರನ್ನು ನಸು ಮೇಘಗಂಭೀರಧ್ವನಿಯಿಂದ ಆ ಪುರುಷನನ್ನು ಕುರಿತ ಹೇಳ್ತಾನೆ ತೃತ್ವಚನ ಪ್ರಾಹಶಂಕರ ಪ್ರಹಸನ್ ಪ್ರಭು ನ ಗುತ್ ಪುರುಷೇಶನ್ ಆ ಮಹೇಶ್ವರ ಶಿವನು ವಾಚ ಮೇಘಗಭೀರ ಮೇಘಗಂಥ ಗಂಭೀರವ ಧ್ವನಿಯಿಂದ ಹೇಳ್ತಾನೆ ಶಿವ ಉಚ ವಿಷ್ಣು ವ್ಯಾಪಕ್ಯಾಂ ಭವಿಷ್ಯತಿ ಬಹೂನ್ಯ್ಯಾ ಭಕ್ತಸೌಖ್ಯಕರ ತಪಕುರು ದೃಢೋ ಭೂತ್ ಪರಮಂ ಕಾರ್ಯ ಸಾಧನ ಇತ್ಯುಕ್ತ ಶ್ವಾಸಮಾರ್ಗೇಣ ದದೌಚ ನಿಗಮಂತತೋ ನೋಡಿ ಯಾವ ರೀತಿಯಾಗಿದೆ ಇದರಲ್ಲಿ ಸೃಷ್ಟಿ ಅಂತೇಳಿ ಶಿವಪುರಾಣದಲ್ಲಿ ನೀನು ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿಕೊಂಡಿರುವ ಕಾರಣ ವಿಷ್ಣು ಎಂಬುದಾಗಿಯೇ ನಿನ್ನ ಹೆಸರು ಪ್ರಸಿದ್ಧವಾಗುವುದಲ್ಲದೆ ಭಕ್ತರಿಗೆ ಸೌಖ್ಯಗಳನ್ನುಂಟು ಮಾಡುವುದಕ್ಕೆ ಬೇಕಾಗಿ ಅಂತಹ ಇನ್ನೂ ಅನೇಕ ಹೆಸರುಗಳು ನಿನಗೆ ವಿಷ್ಣುತಿ ನಾಮ ಖ್ಯಾತ ಭವಿಷ್ಯತಿ ವಿಶ್ವಂ ವ್ಯಾಪ್ನೋತಿ ಪ್ರವೇಶ ಚ ಅಂತೇಳಿ ವ್ಯಾಪಿಸಿ ಮತ್ತೆ ಪ್ರವೇಶಿಸು ಇದ್ದಾನವನ್ನು ಜಗತ್ತೆಲ್ಲವನ್ನು ಅಂತೇಳಿ ಬಹೂನ್ಯ್ಯಾ ಭಕ್ತಸೌಖ್ಯಕರ ತಪಸ್ ಕುರು ದೃಢೋ ಭೂತ್ ನೀನು ದೃಢವಾದ ಮನಸ್ಸಿನಿಂದ ಪರಮ ಕಾರ್ಯ ಸಾಧನ ಎಲ್ಲ ಕಲಸಗಳಿಗೂ ಪರಮ ಸಾಧಕವಾದಂಥ ತಪಸ್ಸನ್ನ ಆಚರಿಸು ಇತ್ಯುಕ್ತ ಆ ಶ್ವಾಸಮಾರ್ಗೇಣ ದದೌಚ ನಿಗಮಂತತಃ ಹೀಗೆ ಹೇಳಿ ತನ್ನ ಶ್ವಾಸ ಮಾರ್ಗದಿಂದ ಶಿವನು ವೇದಗಳನ್ನು ವಿಷ್ಣುವಿಗೆ ಉಪದೇಶವಿತ್ತ ಅಂತೇಳಿ ಬರ್ತದೆ ಇದರಲ್ಲಿ ಶಿವ ಅಂತೇಳಿ ಹೇಳಿದ್ದು ಇಲ್ಲಿ ಮೂಲ ಪರಮಾತ್ಮ ಪರಬ್ರಹ್ಮ ವಿಷ್ಣುವಿಗೂ ಹಿಂದೆ ಇದ್ದವ ಅಂತೇಳಿ ಹೇಳ್ತದೆ ನಿರಾಕಾರದಿಂದ ಸಾಕಾರವಾಗಿ ಆ ಈಶ್ವರ ಅಂತೇಳಿ ಯಾರು ಹ್ಞೂ ಜಗದ್ ಜಗತ್ತಿನ ಈಶ್ವರ ಅವನಿಂದ ವಿಷ್ಣು ಅವನಿಂದಲೇ ಒಂದು ಸಾಕಾರ ರೂಪ ಇನ್ನೊಂದು ವಿಷ್ಣು ತ್ರಿಲೋಕ ಸುಂದರವಾದಂತಹ ರೂಪ ವಿಷ್ಣು ರೂಪವು ಸೃಜಿಸಲ್ಪಟ್ಟು ಆ ವಿಷ್ಣುವಿಗೆ ತನ್ನ ಶ್ವಾಸದ ಮೂಲಕ ವೇದಗಳನ್ನು ನಿಶ್ವಾಸ ಮಾಡಿದ ನಿಶ್ವಾಸದಲ್ಲಿ ಹ್ಞೂ ಎಸ್ ಯಶ್ವಸ ನಿಶ್ವಸಿತ ವೇದಾ ಅಂತೇಳಿ ಬರ್ತದೆ ಹಾಗೆ ಮೂರು ಜಗತ್ತುಗಳು ಕೂಡ ಯಾರಿಂದ ಮೂರು ಲೋಕಗಳು ಆಯಿತೋ ಅಂತವನು ಅಂಥೇಳಿ ಭಗವಂತ ಎಸ್ ನಿಶ್ವಸಿತ ವೇದ ಅಂತೇಳಿ ಬರ್ತದೆ ಹಾಗೆ ವಿಷ್ಣುವಿಗೆ ವೇದಗಳನ್ನು ಆ ರೀತಿಯಾಗಿ ಕೊಟ್ಟ ಉಪದೇಶ ಮಾಡಿದೆ ಮುಂದಿನ ಭಾಗವನ್ನ ಮುಂದೆ ನೋಡೋಣ ಆಮೇಲೆ ವಿಷ್ಣು ಏನು ಮಾಡಿದ ಅನ್ನತಕ್ಕಂಥದ್ದನ್ನು ಮುಂದೆ ನೋಡೋಣ हरे रामा राम ओं तत्सिवाणमस्त